ವಿಪಿ ಪಿ ಮಾಧವರಾಯರು ದಿವಾನ್ ಪದವಿಗೆ ಪಿ ಎನ್ ತರುವಾಯ ಬಂದವರು ವಿಪಿ ಮಾಧವರಾಯರು ಇವರು ತಂಜಾವೂರು ಕಡೆಯ ಸ್ಮಾರ್ಟ್ ದೇಶಸ್ಥ ಬ್ರಾಹ್ಮಣರು ಇವರಲ್ಲಿ ಸರ್ ಕೆ ಶೇಷಾದ್ರಯ್ಯರವರ ಟಿವಿ ಕೊಂಚೆ ಕೊಂಚೆ ಕಾಣುತ್ತಿತ್ತು ಇವರು ರಂಗಾಚಾರ್ಯರು ದಿವಾನರಾಗಿದ್ದಾಗಲೇ ಮೈಸೂರು ಸರ್ಕಾರದ ಉದ್ಯೋಗಕ್ಕೆ ದಕ್ಷರೆಂದು ಹೆಸರು ಮಾಡಿಕೊಂಡು ಮೇಲಕ್ಕೆದ್ದವರು ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಆಗಿ ಯಶಸ್ವಿಯಾದರು ಅದು ಮೊದಲನೆಯ ಪ್ಲೇಗ್ ಹೊಡೆತದ ಕಾಲ ಪ್ಲೇಗ್ ವ್ಯಾಧಿಯನ್ನು ತಡೆಗಟ್ಟುವುದಕ್ಕೋಸ್ಕರ ಇನ್ಯಾಕ್ಯುಲೇಷನ್ ಮೊದಲಾದ ಏರ್ಪಾಟನ್ನು ಸರ್ಕಾರ ನಡೆಸಿತ್ತು ಅದನ್ನು ಪ್ರಜಾಜನರಲ್ಲಿ ಜನರಲ್ಲಿ ಒಂದು ಮುಖ್ಯ ಭಾಗ ಒಪ್ಪಿಕೊಳ್ಳದೆ ಪ್ರತಿಭಟಿಸಿತು ಹಾಗೆ ಒಪ್ಪಿಕೊಳ್ಳದೆ ವಿರೋಧ ಮಾಡಿದ್ದಕ್ಕೆ ಕಾರಣ ಭೀತಿ ಹೊಸ ವೈದ್ಯ ಚಿಕಿತ್ಸೆಯು ಇನ್ಯಾಕ್ಯುಲೇಷನ್ ಎಂಬ ಔಷಧವನ್ನು ಮೈಯೊಳಕ್ಕೆ ಚುಚ್ಚುವ ಪದ್ಧತಿಯು ಮತ್ತು ಮನೆಯಿಂದ ದೂರ ವಾಸ ಮಾಡಬೇಕೆಂಬ ನಿಯಮವು ಜನಕ್ಕೆ ಬಹು ರೀತಿಯಲ್ಲಿ ಭಯವನ್ನುಂಟು ಮಾಡಿತ್ತು ಗಂಜಾಂ ಶ್ರೀರಂಗಪಟ್ಟಣ ಮೊದಲಾದ ಸ್ಥಳಗಳಲ್ಲಿ ಜಟ್ಟಿಗಳು ಪೈಲ್ವಾನರು ಈ ಪ್ರತಿಭಟನೆಗೆ ಮುಂದಾಳುಗಳಾದರು ಹೀಗೆ ಪಡೆ ಬರುತ್ತಿದ್ದ ಕಾಲದಲ್ಲಿ ಅದನ್ನು ತಡೆಗಟ್ಟುವ ಕೆಲಸ ಪೊಲೀಸ್ ಮುಖ್ಯಸ್ಥರಾದ ವಿ ಪಿ ಮಾಧವರಾಯರ ಪಾಲಿಗೆ ಅವರು ಆ ಕಾರ್ಯವನ್ನು ಧೈರ್ಯದಿಂದಲೂ ವಿಚಕ್ಷಣೆಯಿಂದಲೂ ನಡೆಸಿದರಂತೆ ಹೀಗೆ ಬೆಳೆಯಿತು ಮಾಧವರಾಯರ ಯಶಸ್ಸು ವ್ಯಕ್ತಿ ಲಕ್ಷಣಗಳು ವ್ಯಕ್ತಿಯ ಆಕಾರವು ಆತನಿಗಿರುವ ಸ್ವಭಾವ ಸಂಪತ್ತಿನ ಒಂದು ಮುಖ್ಯಾಂಶ ಮಾಧವರಾಯರು ಎತ್ತರವಾದ ಆಳು ಮೈ ಹೊಂಬಣ್ಣ ರೂಪವು ಗಂಭೀರವಾದದ್ದು ನೋಡುವರಲ್ಲಿ ಗೌರವ ಬುದ್ಧಿಯನ್ನು ಉತ್ಪಾದನೆ ಮಾಡಬಲ್ಲದ್ದಾಗಿತ್ತು ಇದರ ಜೊತೆಗೆ ಉಡುಪಿನ ಇಡಂಬರ ನಿಲುವಂಗಿ ಸರಿಗೆ ಉತ್ತರಿಯ ಮೊದಲಾದ ಪೋಷಾಕಿನ ಡೌಲು ಇರುತ್ತಿತ್ತು ಮಾಧವರಾಯರ ಮಾತು ಧ್ವನಿಯು ಹಾಗೆಯೇ ದರ್ಪವಂತನ ಮಾತು ದರ್ಪವಂತನ ಧ್ವನಿ ಆತ ಮಾತನಾಡಿದರೆ ಯಾರೋ ಅಸಾಧಾರಣ ಪುರುಷ ಮಹಾಪ್ರಭಾವಶಾಲಿ ಮಾತನಾಡುತ್ತಿದ್ದಾನೆಂದು ಎಂಥವರಿಗೂ ಅನ್ನಿಸುತ್ತಿತ್ತು ಹೀಗೆ ವ್ಯಕ್ತಿ ವ್ಯಕ್ತಿ ಸಂಪತ್ತಿನಿಂದ ಬೆಳಗುತ್ತಿದ್ದವರು ವಿಪಿ ಮಾಧವರಾಯರು ಬಹು ವಿಷಯಗಳಲ್ಲಿ ವಿ ಪಿ ಮಾಧವರಾಯರು ಶೇಷಾದ್ರಿಯಯ್ಯರವರನ್ನು ಅನುಕರಿಸುತ್ತಿದ್ದರು ಎರಡು ಪಾರ್ಟಿಗಳು ಮೈಸೂರಿನ ರಾಜಕೀಯದಲ್ಲಿ ಸುಮಾರು ಸಾವಿರದ ಎಂಟುನೂರ ಎಪ್ಪತ್ತು ಎಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಎರಡು ಪಕ್ಷಗಳು ಹೋರಾಟವಾಡುತ್ತಿದ್ದವು ಅವುಗಳಲ್ಲಿ ಒಂದು ಮೈಸೂರು ಪಾರ್ಟಿ ಇನ್ನೊಂದು ಮದ್ರಾಸು ಪಾರ್ಟಿ ಮೈಸೂರು ಪಾರ್ಟಿಗೆ ಕೋಲಾರದ ಡೆಪ್ಯುಟಿ ಕಮಿಷನರ್ ಆಗಿದ್ದು ಹೆಸರಾದ ಬಿಂಡಿಗನವಲೆ ಕೃಷ್ಣಂಗಾರ್ಯರು ಕೇಂದ್ರ ವಿಗ್ರಹವಾಗಿದ್ದರು ಈ ಪಕ್ಷದ ಮಹಾವಾಕ್ಯ ಮೈಸೂರ್ ಫಾರ್ ಮೈಸೂರಿಯನ್ಸ್ ಎಂಬುದು ಮೈಸೂರು ಸಂಸ್ಥಾನವು ಮೈಸೂರಿನವರಿಗೋಸ್ಕರವೇ ಇರಬೇಕು ಎಂದು ಈ ಪಕ್ಷ ಹುಟ್ಟಿದ್ದು ವಿಶೇಷವಾಗಿ ರಂಗಾಚಾರ್ಯರ ಪ್ರಾಶಸ್ತ್ಯವನ್ನು ತಪ್ಪಿಸುವುದಕ್ಕಾಗಿ ಎರಡನೆಯ ಪಕ್ಷದ ಮಹಾವಾಕ್ಯ ಮೈಸೂರು ಫಾರ್ ಇಂಡಿಯಾ ಎಂಬುದು ಮೈಸೂರು ಸಂಸ್ಥಾನದಲ್ಲಿ ಇಂಡಿಯಾಕ್ಕೆ ಅವಕಾಶವಿರಬೇಕು ಎಂದರೆ ಭಾರತೀಯ ಜನರಿಗೆ ಅವಕಾಶ ಕೊಟ್ಟು ಪ್ರೋತ್ಸಾಹ ಪ್ರೋತ್ಸಾಹಿಸುವುದಕ್ಕಾಗಿ ಮೈಸೂರು ಇರಬೇಕಾದದ್ದು ವಾಸ್ತವವಾಗಿ ಈ ಪಕ್ಷದ ಕೇಂದ್ರ ವಿಗ್ರಹ ರಂಗಾಚಾರ್ಯರು ಶೇಷಾದ್ರಿ ಅಯ್ಯರ್ ಮುಂತಾದವರು ಪಕ್ಷಕಲಹದ ಪರಿಣಾಮ ಪರಿಣಾಮದಲ್ಲಿ ಆದದ್ದೇನು ಮೈಸೂರಿಗರಲ್ಲಿ ಎರಡನೆಯ ದರ್ಜೆ ಮೂರನೆಯ ದರ್ಜೆಯ ಜನ ತಾವು ಮೈಸೂರಿಗರೆಂಬ ನೆವದಿಂದ ದೊಡ್ಡ ಹುದ್ದೆಗಳನ್ನು ಬೇಡುತ್ತಿದ್ದದ್ದು ಒಂದು ಪಕ್ಷ ಎರಡನೆಯ ಪಕ್ಷದಲ್ಲಿ ಚಾಲಾಕುವಂತರು ಬಾರಿ ಹುದ್ದೆಗಳ ತಮಿಳರ ಪರಿವಾರದಲ್ಲಿ ಸೇರಿಕೊಂಡು ತಾವು ಚಾಕರಿ ಸಂಪಾದಿಸಿಕೊಂಡದ್ದು ಆ ಕಡೆ ತೊಪ್ಪೆಗಳು ಈ ಕಡೆ ಚಾಲಾಕುವಂತರು ಈ ಪಕ್ಷಗಳ ತಕರಾರು ವಿನೋದಕಾರಿಯಾಗಿಯೂ ಉದ್ವೇಗಕಾರಿಯಾಗಿಯೂ ಇತ್ತು ಪಕ್ಷಕಲಹದ ಕಾವು ಶೇಷಾದ್ರಿ ಅಯ್ಯರವರ ಕಾಲದಲ್ಲಿ ಕೊಂಚ ಜೋರಾಗಿಯೇ ಇತ್ತು ಕಾಲಕ್ರಮದಲ್ಲಿ ಮದರಾಸಿಗರದು ರಾದಂತೆ ಹೊಗೆಯಾಡುವುದು ಕಡಿಮೆಯಾಯಿತು ಆದರೂ ಬೂದಿಯ ಕೆಳಗಡೆ ಕೆಂಡಗಳೆದ್ದವು ಗಾಳಿ ಬೀಸಿದಂತೆ ಬೂದಿ ಹಾರಿಹೋಗಿ ಕೆಂಡ ಎದ್ದು ಕಾಣಿಸಿಕೊಳ್ಳುತ್ತಿತ್ತು ಇದು ಕೃಷ್ಣಮೂರ್ತಿಗಳ ಕಾಲದಲ್ಲಿದ್ದ ಪರಿಸ್ಥಿತಿ ಉಭಯ ಪಕ್ಷಿಗರು ಕೃಷ್ಣಮೂರ್ತಿಗಳವರು ಮೈಸೂರಿನವರಿಗೆ ಮೈಸೂರಿಗರು ಆದರೆ ಮದ್ರಾಸಿಗರಿಗೆ ಹೊರಗಿನವರಲ್ಲ ಆದಿ ಪೂರ್ಣಯ್ಯನವರು ಕೊಯಮತ್ತೂರು ಕಡೆಯಿಂದ ಬಂದವರು ಮತ್ತು ದಿವಾನ್ ಕೃಷ್ಣಮೂರ್ತಿಗಳವರ ಬೀಗ ಬಂಧುಗಳಲ್ಲಿ ಬಹುಮಂದಿ ಮದ್ರಾಸಿನವರು ಅವರಲ್ಲಿ ಹೆಚ್ಚಾಗಿ ಬಂದು ಹೋಗುತ್ತಿದ್ದ ಜನರಲ್ಲಿ ಮುಖ್ಯರಾದ ಕೆಲ ಮಂದಿ ಆ ಕಾಲದಲ್ಲಿ ನಡೆಯುತ್ತಿದ್ದ ಒಂದು ಸಂಗತಿಯು ಮನುಷ್ಯ ಸ್ವಭಾವದ ದೃಷ್ಟಾಂತವಾಗಿದೆ ಉಭಪ ಉಭಯ ಪಕ್ಷಿಗರಲ್ಲಿ ಹತ್ತಿಪ್ಪತ್ತು ಮಂದಿ ಸುಮಾರು ಅಮಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ ಮದಲಾದ ಅಧಿಕಾರದಲ್ಲಿದ್ದವರು ಇವರಲ್ಲಿ ಕೆಲ ರಾವ್ಜಿಗಳು ಈ ಉಭಯ ಪಕ್ಷ ನಾಯಕರುಗಳು ಕೃಷ್ಣಮೂರ್ತಿಗಳ ಸನ್ನಿಧಾನ ವಿಪಿ ಮಾದೇವರಾಯರ ಸನ್ನಿಧಾನ ಎರಡರಲ್ಲಿಯೂ ಆಪ್ತರಣಿಸಿಕೊಳ್ಳಲು ಶ್ರಮಪಡಿಸ ಬೆಳಿಗ್ಗೆ 7 ಗಂಟೆಗೆ ಪೂರ್ಣ ಪೂರ್ಣಪ್ರಸಾದದಲ್ಲಿ ಕಾಣಿಸಿಕೊಳ್ಳುವರು ಹಣೆಯ ಮೇಲೆ ದಪ್ಪ ದಪ್ಪ ಮುದ್ರೆ ಕರನೆಯ ಅಂಗಾರದ ಪಟ್ಟಿ ಕಿವಿಯಲ್ಲಿ ತುಳಸಿದರ ದಳ ಇಲ್ಲಿಂದಲ್ಲಿಗೆ ಹಾರಾಡುತ್ತ ಸುಮಣಿ ಮಂಜರಿ ಸಮಧ್ವ ವಿಜಯ ಶ್ಲೋಕಗಳನ್ನು ಹೇಳುತ್ತಾ ದೊಡ್ಡವರ ಕಣ್ಣಿಗೆ ಕಾಣಿಸಿಕೊಳ್ಳುವರು ಅದಾದ ಹತ್ತು ನಿಮಿಷದ ಮೇಲೆ ಅಲ್ಲಿಂದ ತೆರಳಿ ಅದರ ಪಕ್ಕದ ಮನೆ ವಿ ಪಿ ಪಾಟನ ಬವನಕ್ಕೆ ಬಂದರು. ಅಲ್ಲಿ ಮುದ್ರಗಳು ಮಾಸಿರುವು ಅಂಗಾರ ಅಳಿಸಿ ಹೋಗಿರುವುದು ತುಳಸಿದಳ ತಪ್ಪಿಸಿಕೊಂಡು ಹೋಗಿರುದು. ಇಲ್ಲಿ ಕುಂಭಕೋಣದ ಕನ್ನಡ ಹಾಂಗಾದ ಆಗೋದು ಹಿಂಗಾದ ಇರೋದು ಇದು ಒಂದು ಜಾತಿ ಲಾಯರುಗಳ ಹುನ್ನೂರು ಇನ್ನೊಂದು ಜಾತಿ ದೊಡ್ಡ ಆಫೀಸರ ಮುಂದೆ ಅಹವಾಲು ಹೇಳಿಕೊಳ್ಳಬೇಕಾದಾಗ ಅದಕ್ಕಿಂತ ಹೆಚ್ಚಾಗಿ ಕೋರ್ಟಿನಲ್ಲಿ ಲಾಯರುಗಳು ವಾದಿಸುತ್ತಿರುವ ಕಾಣು ಬರುತ್ತಿತ್ತು ಮುನ್ಸೀಫರು ಜಯರಾಮ ಅಯ್ಯರ್ ಎಂದಿಟ್ಟುಕೊಳ್ಳೋಣ ಆಗ ಇಂಗ್ಲಿಷಿನಲ್ಲಿ ವಾದಿಸುತ್ತ ಮೈ ಕ್ಲಯಂಟ್ಸ್ ಮನೀಸ್ ಎಂದು ಲಕಾರ ನಕಾರಗಳನ್ನು ಲಕಾರ ನಕಾರ ಮಾಡಿ ತಮಿಳರಂತೆ ಉಚ್ಚರಿಸೋಣ ಅರ್ಲಿ ಎಂಬುದಕ್ಕೆ ಎರ್ಲಿ ಮಾತಿನ ನಡುವೆ ನಾ ಷೊಲ್ರುದು ಎಂದು ಕನ್ನಡ ಮರೆತು ಹೋದ ತಮಿಳರಂತೆ ಮಾತನಾಡೋಣ ಅವಳದ ಎನ್ನೋಣ ಆಮ್ ಎನ್ನೋಣ ಹೀಗೆ ವಿಧ ವಿಧವಾದ ಧ್ವನಿ ತಗಳಿಂದ ಈ ಲಾಯರು ತಮ್ಮ ಕಡೆಯವರೆಂದು ಜಯರಾಮಯ್ಯನವರು ತಿಳಿದುಕೊಳ್ಳುವಂತೆ ಹುನ್ನರು ಮಾಡೋಣ ಹೀಗೆ ಕಪಟಗಳನ್ನು ನಾಟಕಗಳನ್ನು ಅಭ್ಯಾಸ ಮಾಡಿಸುತ್ತಿತ್ತು ಆಗಿನ ರಾಜಕೀಯ ಪರಿಸ್ಥಿತಿ ವಿಪಿ ಮಾಧವರಾಯರ ಕಾಲದಲ್ಲಿ ಪಕ್ಷ ವೈಷಮ್ಯ ಮತ್ತೆ ಕೊಂಚ ತಲೆಯುತ್ತಿತ್ತು ಕೃಷ್ಣಮೂರ್ತಿಯವರಾಗಲಿ ಮಾಧವರಾಯರವರೇ ಆಗಲಿ ಸ್ವತಃ ಪಕ್ಷ ಪಕ್ಷಿಗಳನ್ನು ಬೆಳೆಸಿದರೆಂದು ನಾನು ಹೇಳುತ್ತಿಲ್ಲ ಪಕ್ಷ ಪೋಷಣೆಯಿಂದ ಅವರಿಗೆ ಆಗಬೇಕಾಗಿದ್ದದ್ದೇನೂ ಇರಲಿಲ್ಲ ಆಗಿನದು ಪ್ರಜಾ ರಾಜ್ಯವಲ್ಲ ಕೃಷ್ಣಮೂರ್ತಿಗಳಿಗೂ ಮಾಧವರಾಯರಿಗೂ ಅಧಿಕಾರ ಭವಿಷ್ಯವನ್ನುಂಟು ಮಾಡಿಕೊಡುವ ಶಕ್ತಿ ಯಾವ ರಾಜಕೀಯ ಪಂಗಡಕ್ಕೂ ಬಂದಿರಲಿಲ್ಲ ಆ ಶಕ್ತಿ ಇದ್ದದ್ದು ಮಹಾರಾಜರ ಚಿತ್ತದಲ್ಲಿ ಮತ್ತು ಬ್ರಿಟಿಷ್ ರೆಸಿಡೆಂಟರ ಅನುಮೋದನೆಯಲ್ಲಿ ಆದರೆ ಅನುಯಾಯಿಗಳ ವಿಚಾರ ಹಾಗಲ್ಲ ಅವರಿಗೆ ಬೇಕಾಗಿದ್ದದ್ದು ಸಣ್ಣ ಪುಟ್ಟ ಹುದ್ದೆಗಳು ರಿಯಾಯಿತಿಗಳು ಅಲೋಯನ್ಸ್ಗಳು ಪ್ರಮೋಷನ್ನು ವರ್ಗಾವರ್ಗಿಗಳು ಕಾಂಟ್ರಾಕ್ಟ್ ಮೊದಲಾದ ಇತರ ವೈಯಕ್ತಿಕವಾದ ಅನುಗ್ರಹಗಳು ಇವೆಲ್ಲ ಆಗಬೇಕಾದರೆ ತಾವು ಒಬ್ಬ ಮಹಾವ್ಯಕ್ತಿಯನ್ನು ಅವಲಂಬಿಸಲೇಬೇಕು ಹೀಗೆ ಕಕ್ಷಿ ಪಕ್ಷಗಳು ಚಿಲ್ಲರೆ ಜನರಿಗೆ ಹೆಚ್ಚಾಗಿ ಬೇಕಾಗುತ್ತದೆ ಅಂಥ ಚಿಲ್ಲರೆ ಜನ ಪೂರ್ಣ ಪ್ರಸಾದದಲ್ಲಿ ಹೇರಳವಾಗಿದ್ದರು ಪಾಟನ ಭವನದಲ್ಲಿಯೂ ಹೇರಳವಾಗಿದ್ದರು ಅದರಲ್ಲಿ ವಿಶೇಷವೇನೆಂದರೆ ಆ ಹೇರಳರಲ್ಲಿ ಬಹುಮಂದಿ ಎರಡೂ ಗುಡಿಗಳಲ್ಲಿಯೂ ಧೂಪ ಹಾಕುತ್ತಿದ್ದವರು ಈ ಧೂಪಕಾರರು ಹಾಕುತ್ತಿದ್ದ ಧೂಪಗಳಲ್ಲಿ ಮುಖ್ಯವಾದ ದ್ರವ್ಯ ಚಾಡಿ ಮಾತು ಅಲ್ಲಿ ಅವರು ಹಾಗೆ ಮಾಡಿದರು ಎಂದು ಇವರ ಮೇಲೆ ಅವರನ್ನು ಅವರ ಮೇಲೆ ಇವರನ್ನು ಎತ್ತಿಕಟ್ಟಿ ಅವಹೇಳನ ಮಾಡಿ ತಮ್ಮೆದುರಿಗಿದ್ದವರಿಗೆ ಮಕೋಲ್ಲಾಸ ಮಾಡುತ್ತಿದ್ದರು ಕೃಷ್ಣಮೂರ್ತಿಗಳಿಗೂ ಮಾಧವರಾಯರಿಗೂ ಇದ್ದ ಪರಸ್ಪರ ಸ್ಪರ್ಧೆ ಚಿಲ್ಲರೆ ಜನರ ಪಿಶುನತೆಯಿಂದ ವಿಕಟ ರೂಪಕ್ಕೆ ಬಂದಿತು ಕೃಷ್ಣಮೂರ್ತಿಗಳು ಉಮೇದು ನಡೆಸುತ್ತಿದ್ದಾರೆ ಮತ್ತು ಅವರು ಶ್ರೀಮಂತರು ಲಾರ್ಡ್ ಕರ್ಜನ್ನನ ಅನುಗ್ರಹವನ್ನು ಸಂಪಾದಿಸಿಬಿಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ತಮಗೆ ಅವಕಾಶ ಕಡಿಮೆ ಎಂದು ಮಾಧವರಾಯರಿಗೆ ಮನಸು ಬಂದ ಬಳಿಕ ಅವರು ಬೇರೆ ಕಡೆ ಅವಕಾಶವನ್ನು ಹುಡುಕಿದರು ತಿರುವಾಂಕೂರಿನ ಆಹ್ವಾನ ಬಂದದ್ದು ಆ ಸಮಯದಲ್ಲಿ ತಿರುವಾಂಕೂರಿನಲ್ಲಿ ಹೀನ ಕೃಷ್ಣಮೂರ್ತಿಗಳು ಮೈಸೂರಿನಲ್ಲಿ ದಿವಾನರಾಗುವುದಕ್ಕೆ ಮುಂಚೆಯೇ ವಿ ಮಾಧವರಾಯರು ತಿರುವಾಂಕೂರಿನ ದಿವಾನರಾದರು ದಿವಾ ತಿರುವಾಂಕೂರಿನಲ್ಲಿ ವಿಪಿ ಮಾಧವರಾಯರು ಜನಪ್ರಿಯರಾಗಿದ್ದರೆಂಬುದರಲ್ಲಿ ಸಂದೇಹವಿಲ್ಲ ಅವರ ಮೂರು ಗುರುಗಳು ರಾಜ್ಯಾಧಿಕಾರಿಗೆ ಅತ್ಯವಶ್ಯವಾದದೆಂದು ನನಗಣನೆ ಆಕರ್ಷಕವಾದ ಸ್ವರೂಪ ಮತ್ತು ವಾಕು ಕಾಯಪಟುತ್ವ ಹೊಸ ಸಾಧನೆಯ ವಿಷಯದಲ್ಲಿ ಉತ್ಸಾಹ ಮಾಧವರಾಯರು ವ್ಯಕ್ತಿ ಸ್ವರೂಪ ಪ್ರಭಾವವುಳ್ಳವರು ಒಂದು ಮಂದಿಯ ಗುಂಪಿನಲ್ಲಿ ಅವರು ಇದ್ದರೆ ಹೊಸಬರು ಯಾರು ಬಂದರೂ ಮಾಧವರಾಯರ ಕಡೆ ಬೆಟ್ಟು ತೋರಿಸಿ ಇವರು ಯಾರು ಎಂದು ಕೇಳುವರು ಅವರ ಮುಖದ ವರ್ಚಸ್ಸು ಅವರ ಎತ್ತರ ಅವರ ಕಣ್ಣನೋಟದ ಚಾಕಚಕ್ಯ ಅವರ ದಿರಸಿನ ಅಚ್ಚುಕಟ್ಟು ಇವು ಮೊದಲು ನೋಟಕರ ಗಮನವನ್ನು ಸೆಳೆಯುತ್ತಿದ್ದ ಲಕ್ಷಣಗಳು ಸಾರ್ವಜನಿಕದಲ್ಲಿರುವವನಿಗೆ ಈ ರೂಪ ಸಂಪತ್ತು ದೊಡ್ಡ ಬಂಡವಾಳವೆನ್ನುವುದರಲ್ಲಿ ಸಂದೇಹವಿಲ್ಲ ಮಾಧವರಾಯರು ಸೋಮಾರಿತನದಿಂದ ಕುಳಿತವರಲ್ಲ ಉತ್ಸಪ್ಪ ಎಂದು ನಿರುತ್ಸಾಹಪಟ್ಟವರಲ್ಲ ಮಾತನಾಡುತ್ತಿರಬೇಕು ಪಾಲುಮಾರದ ಚಟುವಟಿಕೆಯಿಂದ ಅವರು ಎಲ್ಲರ ಮನಸ್ಸನ್ನು ತಮ್ಮ ಕಡೆಗೆ ಸೆಳೆದು ಸೆಳೆದುಕೊಳ್ಳುತ್ತಿದ್ದರು ಶಾಸನ ಸಂಸ್ಥೆಗಳ ಸ್ಥಾಪನೆ ಮಾಧವರಾಯರು ತಿರುವಾಂಕೂರಿಗೆ ಹೋಗಿದ್ದಾಗ ಆ ಸಂಸ್ಥಾನದಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಎಂಬ ಶಾಸನ ಸಂಸ್ಥೆ ಹಿಂದಿನಿಂದ ಬಂದಿತ್ತು ಮಾಧವರಾಯರು ಅಷ್ಟು ಸಾಲದೆಂದು ಅದರ ಜೊತೆಗೆ ಮೈಸೂರಿನಲ್ಲಿದ್ದಂತೆ ಶ್ರೀಮೂಲಂ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡಿದರು ಅಲ್ಲಿಂದ ಮೈಸೂರಿಗೆ ಹಿಂದಿರುಗಿದ ಬಳಿಕ ಇಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಡೆದುಕೊಂಡು ಬಂದಿದ್ದ ಪ್ರಜಾಪ್ರತಿನಿಧಿ ಸಭೆಯ ಜೊತೆಗೆ ತಿರುವಾಂಕೂರಿನಲ್ಲಿದ್ದಂತೆ ಶಾಸನ ಸಂಸ್ಥೆಯನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ ಸ್ಥಾಪನೆ ಮಾಡಿದರು ಕಾಲಟಿ ಕಾಲಟ ತಿರುವಾಂಕೂರಿನಲ್ಲಿ ಮಾಧವರಾಯರ ಆಡಳಿತ ಜನಕ್ಕೆ ಇಷ್ಟವಾಗಿತ್ತೆಂದು ಹೇಳಿದ್ದನ್ನು ಕೇಳಿದ್ದೇನೆ ಸಮಸ್ತ ಇಂಡಿಯಾಕ್ಕೂ ಸಂತೋಷಕರವಾದ ಒಂದು ಕೆಲಸವನ್ನು ಅವರು ಆಗ ಅದು ಶ್ರೀಮದಾ ಶ್ರೀಮದಾದಿ ಶಂಕರಾಚಾರ್ಯರ ಜನ್ಮಸ್ಥಳವನ್ನು ಗುರುತು ಹಿಡಿದು ಹಿಂದೂ ಜನಕ್ಕೆ ಉಳಿಸಿಕೊಟ್ಟ ಕೆಲಸ ಆ ಕಾಲಟೆ ಕಾಲಟ್ಟಿ ಪ್ರದೇಶವು ಕ್ರಿಶ್ಚಿಯನ್ ಜನರಿಂದ ಆಕ್ರಾಂತವಾಗಿ ಜಗತ್ತಿಗೆ ಮರೆತು ಹೋಗಿತ್ತು ಸಚ್ಚಿದಾನಂದ ಶ ಶಿವಾಭಿನವ ನರಸಿಂಹಭಾರತಿ ಜಗದ್ಗುರುಗಳವರ ಪ್ರೇರಣೆಯ ಮೇರೆಗೆ ವಿಪಿ ಮಾದವರಾಯರವರು ಆ ಜಾಗವನ್ನು ಅನ್ಯ ಮತಸ್ಥರ ಪಾಲಾಗದಂತೆ ಉಳಿಸಿ ಆಚಾರ್ಯರ ತಂದೆಯ ಮನೆಯಿದ್ದ ಸ್ಥಳದಲ್ಲಿ ಒಂದು ಕಡೆ ಆಚಾರ್ಯರ ತಾಯಿಯವರ ಸ್ಮರಣಾರ್ಥವಾಗಿ ಶ್ರೀ ಶಾರದಾ ದೇವತಾಲಯವನ್ನು ಅದರ ಪಕ್ಕದಲ್ಲಿ ಶ್ರೀ ಮದಾಚಾರ್ಯರ ಸನ್ನಿಧಿಯನ್ನು ಸ್ಥಾಪಿಸಿದರು ಆ ಪ್ರದೇಶವು ಪೂರ್ಣಾ ನದಿಯ ತೀರದಲ್ಲಿ ಮನಃಶಾಂತಿಗೆ ಅನುಕೂಲವಾದ ತಪೋಯೋಗ್ಯ ಕ್ಷೇತ್ರವಾಗಿದೆ ಎರಡು ಘಟನೆಗಳು ತಿರುವಾಂಕೂರಿನಿಂದ ಮೈಸೂರಿಗೆ ದಿವಾನರಾಗಿ ಬಂದ ಮೇಲೆ ವಿ ಪಿ ನಡೆಸಿದ ಕಾರ್ಯಗಳಲ್ಲಿ ನನ್ನ ಜ್ಞಾಪಕದಲ್ಲಿ ನಿಂತಿರುವ ಮುಖ್ಯ ಸಂಗತಿಗಳು ಎರಡು ಅವರೇ ಸ್ಥಾಪಿಸಿದ ಲೆಜಿಸ್ಲೇಟಿವ್ ಕೌನ್ಸಿಲಿನಿಂದ ವೃತ್ತಪತ್ರಿಕಾ ವಾಗ್ಬಂಧದ ಕಾನೂನನ್ನು ಮಾಡಿಸಿದ್ದು ಜನೋಪಕಾರಿ ದೊಡ್ಡಣ್ಣ ಶೆಟ್ಟರ ಸಭಾಮಂದಿರದ ಪ್ರಾಕಾರದ ಗೋಡೆಯನ್ನು ಕೆಡವಿಸಿದ್ದು ಈ ಎರಡನೆಯ ಘಟನೆ ಜನದ ಮನಸ್ಸಿನಲ್ಲಿ ದೊಡ್ಡಣ್ಣ ಶೆಟ್ಟರವರು ಜನದಲ್ಲಿ ಮನ್ನಣೆ ಪಡೆದಿರುವವರು ಅವರ ಸ್ವಭಾವವು ನಡೆನುಡಿಗಳು ಜನಕ್ಕೆ ಮೆಚ್ಚುಗೆಯಾಗತಕ್ಕವು ಅವರು ತ್ರಿಕರಣ ಪೂರ್ವಕವಾದ ಭಗವದ್ಭಕ್ತಿಯುಳ್ಳವರು ಸದಾಚಾರ ಸಂಪನ್ನರು ವೃದ್ಧರು ಅಂಥವರು ಮಾಡಿಸಿದ ಧರ್ಮ ಕಾರ್ಯಕ್ಕೆ ಮಾಧವರಾಯರು ಊನತಂದರೆಂಬುದು ಜನರ ಆಕ್ರೋಶ ಇದಕ್ಕೆ ಕಾರಣವೇನಿರಬಹುದು ಅಡ್ವೊಕೇಟ್ ಡಿ ವೆಂಕಟರಾಮಯ್ಯನವರು ದೊಡ್ಡಣ್ಣನವರ ಲಾಯರು ಅವರು ಜನಾನುರಾಗಿಗಳಾದ ಪ್ರಮುಖರು ಲಾಯರ್ ವೃತ್ತಿಯಲ್ಲಿ ಅಗ್ರಗಣ್ಯರಾಗಿದ್ದವರು ದಿವಾನ್ ವಿಶ್ವೇಶ್ವರಯ್ಯನವರ ತಮ್ಮಂದಿರಾದ ಮೋಕ್ಷಗುಂಡಂ ರಾಮಚಂದ್ರರಾಯರು ವಕೀಲಿ ವೃತ್ತಿಯನ್ನಾರಂಭಿಸಿ ಬಹುಕಾಲ ನಡೆಸಿದ್ದು ಡಿ ವೆಂಕಟರಾಮಯ್ಯನವರ ಆಫೀಸಿನಲ್ಲಿ ಡಿ ವೆಂಕಟರಾಮಯ್ಯನವರಾದರೂ ಎಂ ವೆಂಕಟಕೃಷ್ಣಯ್ಯನವರಿಗೆ ಪರಮ ಆಪ್ತರು ವೆಂಕಟಕೃಷ್ಣಯ್ಯನವರು ವೆಂಕಟರಾಮಯ್ಯನವರು ಮೈಸೂರು ಪಾರ್ಟಿಯ ಮುಖ್ಯ ನಾಯಕರು ಆದದ್ದರಿಂದ ಮದರಾಸು ಪಾರ್ಟಿಗೆ ಸೇರಿದ ವಿ ಪಿ ಮಾಧವರಾಯರಿಗೆ ಪ್ರತಿ ಇದರ ಜೊತೆಗೆ ವೆಂಕಟರಾಮಯ್ಯನವರು ವೆಂಕಟಕೃಷ್ಣಯ್ಯನವರು ಶಿವಮೊಗ್ಗದ ಬಾಲಕೃಷ್ಣರಾಯರು ಶಂಕರನಾರಾಯಣರಾಯರು ಮೊದಲಾದ ಪ್ರಜಾಪ್ರಮುಖರು ವಿ ಪಿ ಮಾಧವರಾಯರು ಮಾಡಿಸಿದ್ದ ವೃದ್ಧ ವೃತ್ತಪತ್ರಿಕಾ ಕಾನೂನನ್ನು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಬಹು ಕಟುವಾಗಿ ಖಂಡನೆ ಮಾಡಿದ್ದರು ಆ ಖಂಡನೆಗಳಿಂದ ವಿಪಿ ಮಾಧವರಾಯರಿಗೆ ತುಂಬಾ ರೋಷ ಬಂದಿದ್ದಿರಬೇಕು ಮತ್ತು ಒಂದು ಸಂಗತಿ ಪ್ರಜಾಪ್ರತಿನಿಧಿ ಸಭೆಯು ಲೆಜಿಸ್ಲೇಟಿವ್ ಸಭೆಗೆ ಇಬ್ಬರು ಪ್ರತಿನಿಧಿಗಳನ್ನು ಆರಿಸಿ ಕಳುಹಿಸಬಹುದೆಂದು ಒಂದು ಮೆಹರುಬಾನ್ ಗಿರಿಯನ್ನು ವಿಪಿ ಮಾಧವರಾಯರು ಪ್ರಜಾವರ್ಗದ ಮೇಲೆ ಹೊರಿಸಿದರು ಪ್ರಜಾಪ್ರತಿನಿಧಿ ಸಭೆಯಾದರೂ ಆ ಮೆಹರ್ಬಾನ್ ಗಿರಿಯನ್ನು ಉಪಯೋಗಿಸಿಕೊಳ್ಳುವ ಮೊಟ್ಟ ಮೊದಲನೆಯ ಅವಕಾಶದಲ್ಲಿ ವೆಂಕಟಕೃಷ್ಣಯ್ಯ ವೆಂಕಟರಾಮಯ್ಯ ಅವರಿಬ್ಬರನ್ನೇ ತನ್ನ ಪ್ರತಿನಿಧಿಗಳನ್ನಾಗಿ ಆರಿಸಿತು ವಿಪಿ ಮಾಧವರಾಯರು ಆ ಚುನಾವಣೆಯನ್ನು ಅಂಗೀಕರಿಸದೆ ತಿರಸ್ಕರಿಸಿ ಮತ್ತೊಂದು ಚುನಾವಣೆ ನಡೆಯತಕ್ಕದ್ದೆಂದು ಆಜ್ಞೆ ಮಾಡಿದರು ಇದರಿಂದ ಜನರ ಮನಸ್ಸಿನಲ್ಲಿ ಕಾವು ಉರಿಯದ್ದಿತು ವೆಂಕಟಕೃಷ್ಣಯ್ಯ ವೆಂಕಟರಾಮಯ್ಯ ಇವರ ಮೇಲೆ ಮಾಧವರಾಯರ ಮನಸ್ಸು ಕಾರಕಾರವಾಗಿ ಈ ಮೇಲೆ ಹೇಳಿದ ಘಟನೆಗಳಿಂದ ಹೊರಪಡುತ್ತದೆ ಅದೇ ಕಾರದ ಒಂದು ಫಲಿತಾಂಶವು ವೆಂಕಟರಾಮಯ್ಯನವರ ಕಕ್ಷಿಗಾರರಾದ ದೊಡ್ಡಣ್ಣನವರ ಮೇಲೆ ಬಿದ್ದ ಪೆಟ್ಟು ಟೀಕೆಗಳ ಪರಿಣಾಮ ಬಹುಜನ ತಮ್ಮ ಅಸಮಾಧಾನವನ್ನು ಸ್ಪಷ್ಟವಾಗಿ ಹೊರಪಡಿಸಿದರು ಪತ್ರಿಕೆಗಳಲ್ಲಿ ಕಟುವಾದ ಟೀಕೆಗಳು ಬಂದವು ಮಹಾರಾಜರವರಿಗೆ ಹತ್ತಾರು ಮನವಿಗಳು ಹೋದವು ಒಂದು ದಿವಸ ಸಂಜೆ ಸುಮಾರು ಎರಡು ಏಳು ಎಂಟು ಗಂಟೆಯ ಸಮಯದಲ್ಲಿ ಮಹಾರಾಜರು ಕಾರಿನಲ್ಲಿ ಗುಪ್ತವಾಗಿ ಬಂದು ದೊಡ್ಡಣ್ಣ ಸಬಾವ ಸ್ವಭಾವಭವನದ ಪ್ರಾಕಾರದ ಗೋಡೆ ಕೆಳವಿದ್ದದ್ದನ್ನು ಖುದ್ದಾಗಿ ಪರಂಬರಿಕೆ ಮಾಡಿ ತೆರಳಿದರು ಈ ಎಲ್ಲ ಚಳವಳದ ಫಲಿತಾಂಶವು ಮಾಧವರಾಯರಿಗೆ ಅವರ ಕಾಲಾವಧಿ ಮುಗಿದೊಡನೆಯೇ ತಾಂಬೂಲ ಕೊಡುವಂತಾದದ್ದು ಈ ಸಂಗತಿ ನಡೆದದ್ದು ಜವಾಬ್ದಾರಿ ಇಲ್ಲದ ಸರಕಾರದ ಕಾಲದಲ್ಲಿ ಆಗಿನ ಮಂತ್ರಿಗಳ ಪದವಿ ನಿರ್ಭಯವಾದದ್ದಾಗಿರಲಿಲ್ಲವೆಂಬುದು ಈ ಪ್ರಕರಣದಿಂದ ಸ್ಪಷ್ಟಪಡುತ್ತದೆ ಪತ್ರಿಕಾ ವಾಗ್ದಂಧದ ಕಾನೂನು ಮಾಧವರಾಯರು ದಿವಾನ್ ಪದವಿಯನ್ನು ಬಿಟ್ಟ ಮೇಲೆ ಸಮಗ್ರ ಇಂಡಿಯಾದ ಸಾರ್ವಜನಿಕ ಸಮಾರಂಭಗಳಲ್ಲಿ ಸೇರಿದರು ಮುಖ್ಯವಾಗಿ ಕಾಂಗ್ರೆಸ್ ಸಂಸ್ಥೆಯ ಸದಸ್ಯರಾದರು ಅಂದಿನ ಕಾಂಗ್ರೆಸ್ ನಾಯಕರು ಇಂಥ ಗಣ್ಯ ಪುರುಷರು ತಮ್ಮೊಡನೆ ಸೇರಿಕೊಂಡರೆಂದು ಸಂತೋಷಪಟ್ಟರು ಕಾಂಗ್ರೆಸ್ಸಿನ ನಾಯಕ ಪಂಕ್ತಿಯಲ್ಲಿ ಮಾಧವರಾಯರು ಮಹೋನೋನೋತ್ತರಾದರೆಂದು ಬಹುಮಂದಿ ನಿರೀಕ್ಷಿಸಿದ್ದರು ಮಾಧವರಾಯರು ಕಾಂಗ್ರೆಸ್ ವೇದಿಕೆಯಿಂದ ಹತ್ತಾರು ಕಡೆ ರಾಜಕೀಯ ಭಾಷಣಗಳನ್ನು ಮಾಡಿದರು ಒಂದಾನೊಂದು ಕಡೆ ಸಭೆಯಲ್ಲಿ ಯಾರೋ ಒಬ್ಬರು ಅವರನ್ನು ಅವರು ಮಾಡಿಸಿದ ಮೈಸೂರು ವೃತ್ತಪತ್ರಿಕಾ ನಿರ್ಬಂಧದ ಕಾನೂನಿನ ಪೂರ್ವೋತ್ತರವೇನೆಂದು ಕೇಳಿದರು ಮಾಧವರಾಯರು ಅದು ಮುಗಿದು ಹೋದ ಎಂದು ಆ ಮೂಗು ಮಾಗಮ್ಮಾಗಿ ಕೊಟ್ಟರು ಅದನ್ನು ತಾವು ಸ್ವಂತವಾಗಿ ಅನುಮೋದಿಸಿ ಕಾನೂನು ಮಾಡಿಸಿದರೆ ಅಥವಾ ಬ್ರಿಟಿಷ್ ಸರಕಾರಕ್ಕೆ ಅದು ಮೆಚ್ಚುಗೆಯಾಗಬಹುದೆಂದು ತಾವೇ ಊಹಿಸಿ ಬ್ರಿಟಿಷರ ಮುಖೋಲ್ಲಾಸಕ್ಕಾಗಿ ಆ ಕಾನೂನನ್ನು ಮಾಡಿಸಿದರೆ ಈ ಪ್ರಶ್ನೆಗಳಿಗೆ ಸಮಾಧಾನಪಡಿಸುವ ಪ್ರತ್ಯುತ್ತರವನ್ನು ವಿಪಿ ಮಾಧವರಾಯರು ಎಲ್ಲಿಯೂ ಹೇಳಲಿಲ್ಲ ಒಟ್ಟಿನ ಮೇಲೆ ಕಾಂಗ್ರೆಸಿನ ರಾಜಕೀಯದಲ್ಲಿ ವಿಪಿ ಮಾಧವರಾಯರಿಗೆ ಯಾವ ಹೆಚ್ಚಿನ ಯಶಸ್ಸು ಅವಕಾಶವೂ ದೊರೆಯಲಿಲ್ಲ ರಾಜಕೀಯದಲ್ಲಿ ವಿಪಿ ಮಾಧವರಾಯರು ಪ್ರಥಮ ಶ್ರೇಣಿಗೆ ಹತ್ತಲಾರದೆ ಹೋದರೂ ಮೈಸೂರಿನ ಜನಸಾಮಾನ್ಯರಲ್ಲಿ ಅವರಿಗೆ ಉದಾರಿಗಳೆಂದು ಜನಹಿತಕರ್ತರೆಂದು ಮನ್ನಣೆ ಬಂದಿತ್ತು ಅವರು ಮಾಡಿದ ಜನಹಿತ ಕಾರ್ಯಗಳು ದಿನ ಮಾತ್ರ ವ್ಯಾಪನೆಯುಳ್ಳವು ಎತ್ತಿ ತೋರಿಸಲಾಗುವಂತವು ಅವುಗಳಲ್ಲಾವುದೂ ಇಲ್ಲ ಮೈಸೂರಿನ ಶಾಸನ ಸಭೆಯನ್ನು ಕುರಿತು ಹೇಳುವುದಾದರೆ ಅದು ಉಲ್ಲೇಖನಾರ್ಹವಾದ ಮಹಾ ಎಂದು ಗಣಿಸುವಂತಿಲ್ಲ ವೈಯಕ್ತಿಕವಾಗಿ ಮಾಧವರಾಯರು ಉದಾರ ಹೃದಯವಂತರೆಂದು ಒಪ್ಪಬೇಕಾದ ಮಾತು ಒಂದೆರಡು ದೃಷ್ಟಾಂತಗಳನ್ನು ಕೊಡುತ್ತೇನೆ ಮೈಸೂರು ವೆಂಕಟಕೃಷ್ಣಯ್ಯನವರ ಹಿರಿಯ ಮಗ ಎಂ ಸುಬ್ಬಯ್ಯನವರು ತಿರುವನಂತಪುರದಲ್ಲಿ ಲಾ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗ ಟೈಫಾಯ್ಡ್ ಜ್ವರದಿಂದ ಮಲಗಿದರು ಈ ಸಂಗತಿಯನ್ನು ಆಗ ಅಲ್ಲಿ ದಿವಾನರಾಗಿದ್ದ ಮಾಧವರಾಯರು ವಿಚಾರಿಸಿ ತಿಳಿದುಕೊಂಡು ಬೇಕಾದ ವೈದ್ಯ ಸಿಬ್ಬಂದಿಯನ್ನು ಇತರ ಸಹಾಯವನ್ನು ಸುಬ್ಬಯ್ಯನವರಿಗೆ ಒದಗಿಸಿ ತಾವೇ ವೆಂಕಟಕೃಷ್ಣಯ್ಯನವರಿಗೆ ಕಾಗದ ಬರೆದು ಅವರನ್ನು ಅಲ್ಲಿಗೆ ಬರಮಾಡಿಕೊಂಡು ಅತ್ಯಂತ ಸ್ನೇಹಾಭಿಮಾನಗಳನ್ನು ತೋರಿದರು ಇದು ಅವರ ಮೈಸೂರು ವಾತ್ಸಲ್ಯಕ್ಕೆ ನಿದರ್ಶನ ಔದಾರ್ಯ ಇನ್ನೊಂದು ಸಂದರ್ಭ ಬೆಂಗಳೂರಿನ ವಿದ್ವಾನ್ ಬ್ರಹ್ಮಶ್ರೀ ಚಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳವರು ಸೆಂಟ್ರಲ್ ಕಾಲೇಜಿನಲ್ಲಿ ಸಂಸ್ಕೃತ ಪಂಡಿತರಾಗಿದ್ದರು ವಿಶ್ವೇಶ್ವರ ಶಾಸ್ತ್ರಿಗಳು ವ್ಯಾಕರಣ ಅಲಂಕಾರ ಶಾಸ್ತ್ರಿಗಳಲ್ಲಿ ಉದ್ದಾಮ ಪಂಡಿತರು ಸದಾಚಾರ ಸಂಪ್ರದಾಯ ನಿಷ್ಠೆಗಳಲ್ಲಿ ಸರ್ವರಿಗೂ ಅನುಕರಣೀಯರಾಗಿದ್ದರು ಇವರು ಒಂದು ದಿನ ದಿವಾನ್ ವಿಪಿ ಮಾದವರಾಯರಲ್ಲಿ ಒಂದು ಯಾಚನೆ ಮಾಡಲು ಹೋದರು ರಾಯರು ಇವರನ್ನು ಆಧಾರದಿಂದ ಬರಮಾಡಿಕೊಂಡು ಉದ್ದೇಶವೇನು ಎಂದು ವಿಚಾರಿಸಿದರು ಶಾಸ್ತ್ರಿಗಳು ತಮ್ಮ ಮನಸ್ಸಿನಲ್ಲಿದ್ದದ್ದನ್ನು ಭಿನ್ನಯಿಸಿದರು ತೆಲುಗು ಭಾಷೆಯಲ್ಲಿ ನನಗೆ ಇಬ್ಬರು ಮಕ್ಕಳಿದ್ದಾರೆ ಭಾರ್ಯವಿಯೋಗವಾಗಿ ಬಹು ವರ್ಷವಾಯಿತು ಮಕ್ಕಳಾದರೂ ಇನ್ನು ಸಂಪಾದನೆ ಮಾಡುವ ಸ್ಥಿತಿಗೆ ಬಂದಿಲ್ಲ ಇದರ ಜೊತೆಗೆ ಸಾಲದ ಹೊರೆಯನ್ನು ಹೊತ್ತುಕೊಂಡಿದ್ದೇನೆ ಸ್ವಂತ ಮನೆ ಮಾಡಿಕೊಳ್ಳಬೇಕೆಂದು ಒಂದು ಯೋಚನೆ ಬಂದು ನನ್ನ ಪ್ರಾರಬ್ಧ ಕರ್ಮದಿಂದ ಋಣಬಾಧೆಗೆ ಸಿಕ್ಕಿಕೊಂಡಿದ್ದೇನೆ ಇದು ನನಗಿರುವ ಕಷ್ಟ ಇಬ್ಬರು ಮಕ್ಕಳಲ್ಲಿ ದೊಡ್ಡವನು ಪೂನಾದಲ್ಲಿ ಇಂಜಿನಿಯರ್ ವಿದ್ಯಾಭ್ಯಾಸಕ್ಕೆಂದು ಹೋಗಿ ಎಲ್ ಪರೀಕ್ಷೆ ಪಾಸ್ ಮಾಡಿ ಬಂದಿದ್ದಾನೆ ಅದು ನನ್ನ ಋಣಕ್ಕೆ ಕೊಂಚ ಕಾರಣ ಮಾಧವರಾಯರು ಏನು ಮಾಡಿದರೆ ನಿಮಗೆ ಅನುಕೂಲವಾದೀತು ಶಾಸಿಗಳು. ಕೆಲಸವಿಲ್ಲದ ದೊಡ್ಡ ಹುಡುಗನಿಗೆ ಒಂದು ಸಂಬಳ ಮಾಡಿಸಿಕೊಟ್ಟರೂ ಸರಿ ಅಥವಾ ಎರಡನೆಯವನು ಇನ್ನೂ ಏನೋ ಓದಬೇಕಂತೆ ಅವನಿಗೆ ಕಾಲಕ್ಷೇಪ ಮಾಡಿಸಿಕೊಟ್ಟರೂ ಸರಿ ಮಾಧವರಾಯರು ಅಯ್ಯೋ ಶಾಸ್ತ್ರಿಗಳೇ ನಿಮಗೆ ಯಾಚನೆ ಮಾಡುವುದಕ್ಕೂ ಬರದಲ್ಲ ಹೀಗೇನೆ ಕೇಳುವುದು ಇದೂ ಆಗಲಿ ಅದೂ ಆಗಲಿ ಎರಡೂ ಮಾಡಿಸೋಣ ಜನಸಾಮಾನ್ಯನ ಮನೋವೃತ್ತಿ ಈ ವೃತ್ತಾಂತವನ್ನು ನನಗೆ ಹೇಳಿದವರು ಸ್ವಯಂ ವಿಶ್ವೇಶ್ವರ ಶಾಸ್ತ್ರಿಗಳವರೇ ಎರಡು ಕೈಗಳನ್ನು ಅಗಲಿಸಿ ಆಡಿಸಿ ಹೇಳಿದರು ಅವರು ಆಡಿದ ಇನ್ನೊಂದು ಮಾತು ಕೂಡ ಕೇಳತಕ್ಕದ್ದೇ ಸಾವಿರದ ಒಂಬೈನೂರ ಹತ್ತು ನಾನು ವಿಶ್ವೇಶ್ವರ ಶಾಸ್ತ್ರಿಗಳವರ ಮನೆಯ ಒಂದು ಭಾಗದಲ್ಲಿ ವಾಸವಿದ್ದೆ ಮತ್ತು ಅವರಲ್ಲಿ ಪಾಠ ಹೇಳಿಸಿಕೊಳ್ಳುತ್ತಿದ್ದೆ ಆ ಸುಮಾರಿನಲ್ಲಿ ನನ್ನ ದಿವಾನ್ ರಂಗಾಚಾರ್ಲು ಜೀವನ ಚರಿತ್ರೆ ಪ್ರಕಟವಾಯಿತು ಅದನ್ನು ಪತ್ರಿಕೆಗಳು ವಿಮರ್ಶನೆ ಮಾಡಿದವು ಮತ್ತು ಆರು ಅಂಗುಲ ಎಂಟು ಅಂಗುಲ ದಪ್ಪ ಅಕ್ಷರಗಳಲ್ಲಿ ಅಚ್ಚು ಮಾಡಿದ ಜಾಹೀರಾತುಗಳನ್ನು ಬೀದಿ ಬೀದಿಗಳಲ್ಲೂ ಗೋಡೆ ಗೋಡೆಯ ಮೇಲೂ ಅಂಟಿಸಿದ್ದಾಗಿತ್ತು ಇದನ್ನೆಲ್ಲ ನೋಡಿ ವಿಶ್ವೇಶ್ವರ ಆಶ್ಚರ್ಯ ಒಂದು ದಿನ ಮಧ್ಯಾಹ್ನ ಅವರು ನನ್ನ ಕೊಠಡಿಗೆ ದಯಮಾಡಿ ಬಂದು ತೆಲುಗಿನಲ್ಲಿ ಹೀಗೆ ಕೇಳಿದರು ಇದೇನಪ್ಪ ನೀನು ಮಾಡುತ್ತಿರುವ ಕೋಲಾಹಲ ಅದು ಆ ಮಹಾಲೋಭಿಯನ್ನು ಕುರಿತು ರಂಗಾಚಾರ್ಯರು ಏನು ಮಾಡಿದರು ಕಚ್ ಎಲ್ಲ ಕಡಿಮೆ ಮಾಡಿ ಕಾಸಿಗೆ ಕಾಸು ಗಂಟಿಕ್ಕಿದರು ಮಹಾರಾಜರಿಗೇನು ದಾರಿದ್ರ್ಯವೇ ಅವರು ಹೀಗೆ ಮಾಡುವುದಕ್ಕೆ ಇದು ಮಹಾಲೌಭ್ಯ ನಮ್ಮ ವಿಪಿ ಪಿ ಕುರಿತು ಬರೆಯಿರಿ ಔದಾರ್ಯವೆಂದರೆ ಇವರದು ಔದಾರ್ಯ ಮುಕ್ತಹಸ್ತದಿಂದ ದಾನ ಮಾಡುತ್ತಾರೆ ಹೀಗೆ ಪ್ರಶಂಸೆ ಮಾಡಿ ಮೇಲಣಕತೆಯನ್ನು ನನಗೆ ಹೇಳಿದರು ಅದಕ್ಕಾಗಿ ಯಾರೂ ನಗಬೇಕಾದದ್ದಿಲ್ಲ ಅದು ನಮ್ಮ ಪೂರ್ವಕಾರದ ವೈದಿಕರ ಸಾಮಾನ್ಯ ಮನೋವೃತ್ತಿ ಅವರು ರಾಜಾಶ್ರಯವನ್ನು ಬೇಡುವವರು ತನ್ನಿಂನ ಶೋಭಂತೆ ಗಲಿತ ವಿಭ ವಾಶ್ಚಾರ್ತಿಶು ವೃಪಾಹ ಯಾಚರಿ ಯಾಚಗರಿಗೆ ಕೊಟ್ಟು ಕೊಟ್ಟು ಬಡವರಾದ ರಾಜರಿಗೆ ಹಾಗೆ ಬಂದ ಬಡತನವೇ ಒಂದು ಸೊಗಸು ಒಂದು ಒಳ್ಳೆಯ ಕಾಲದ ಸ್ಮರಣೆ ರಾಜರು ಬಲಿಷ್ಠರಾಗಿದ್ದರು ದೇಶ ನೀರು ಉಪದ್ರವವಾಗಿತ್ತು ಕಾಲೇ ವಶತಿ ಪರ್ಜನ್ಯ ಆದದ್ದರಿಂದ ರಾಜರು ವಿದ್ಯುಷ್ಯಗಳನ್ನು ಪೋಷಿಸುವುದು ಸಾಧ್ಯವಾಗಿತ್ತು ಮಾದವರಾಯರ ತತ್ವ ಕುತೂಹಲ ಮಾದವರಾಯರು ಮಾಧವರಾಯರು ಶೃಂಗೇರಿ ಸಂಸ್ಥಾನದಲ್ಲಿ ಅತ್ಯಂತ ಶ್ರದ್ಧೆಯುಳ್ಳವರಾಗಿದ್ದರು ಶ್ರೀ ಶಿವಾಭಿನವ ನರಸಿಂಹ ಸ್ವಾಮಿಗಳವರು ಕಾಲಟಿ ಯಾತ್ರೆ ಹೊರಟಿದ್ದಾಗಲೂ ಹಿಂತಿರುಗುವಾಗಲೂ ಸಹ ಮಾಧವರಾಯರ ಪಟ್ಟಣ ಭವನದಲ್ಲಿ ಬಿಡಾರ ಮಾಡಿ ಪ್ರತಿ ದಿವವೂ ಸಾವಿರಾರು ಮಂದಿ ಶಿಷ್ಯರಿಗೆ ದರ್ಶನಾನುಗ್ರಹ ಕೊಟ್ಟರು ನಾನು ಮಾಧವರಾಯರನ್ನು ಸಾವಿರದ ಒಂಬೈನೂರ ಹದಿನೊಂದರ ಸುಮಾರಿನಲ್ಲಿ ಅವರು ನಿವೃತ್ತರಾಗಿ ವಿಶ್ರಾಂತಿಯಲ್ಲಿದ್ದಾಗ ಅವರ ಪಾಟಣ ಭವನ ಬಂಗಲೆಯಲ್ಲಿ ದರ್ಶನ ಮಾಡಿದೆ ಮನೆಯ ಮುಂದುಗಡೆಯ ವರಾಂಡದಲ್ಲಿ ಆರಾಮವಾಗಿ ಕುಳಿತಿದ್ದರು ಲಂಡನ್ ಮಿಷನ್ ಸ್ಕೂಲಿನ ಹೆಡ್ ಮಾಸ್ಟರ್ ಕೆ ರಾಮಚಂದ್ರರಾಯರು ನನ್ನನ್ನು ಕರೆದುಕೊಂಡು ಹೋಗಿ ಪರಿಚಯ ಮಾಡಿಸಿದರು ಮಾಧವರಾಯರು ವಿಶ್ವಾಸದಿಂದ ನನ್ನನ್ನು ಕಂಡು ಒಂದೆರಡು ನಿಮಿಷ ಮಾತನಾಡಿದರು ನಾನು ಭೇಟಿ ಮಾಡಿದ್ದಕ್ಕೆ ಒಂದೆರಡು ನಿಮಿಷ ಹಿಂದೆ ಮಾಧವರಾಯರು ಹಿಬ್ಬರ್ಟ್ ಜನರಲ್ ಎಂಬ ಪ್ರಸಿದ್ಧವಾದ ಇಂಗ್ಲಿಷ್ ತ್ರೈಮಾಸಿಕ ಪತ್ರಿಕೆಯನ್ನು ಅವಲೋಕಿಸುತ್ತಿದ್ದರು ಆ ಪತ್ರಿಕೆಯು ಗಹನವು ಉದ್ದಾಮವು ಆದ ತಾತ್ವಿಕ ಪ್ರಶ್ನೆಗಳನ್ನು ಕುರಿತದ್ದು ಮಾಧವರಾಯರಿಗೆ ಅಂಥ ವಿಷಯಗಳಲ್ಲಿ ಅಭಿರುಚಿ ಇದ್ದದ್ದು ಅವರ ಸ್ವಭಾವದ ಒಂದು ಲಕ್ಷಣವೆಂದು ನಾನು ಗ್ರಹಿಸಬಹುದು ರಾಜ್ಯ ಕಾರ್ಯದಲ್ಲಿ ಯೋಗ್ಯ ನೆನೆಸಿಕೊಳ್ಳಬೇಕಾದವನು ಆದರೂ ತತ್ವ ವಿಚಾರದಲ್ಲಿ ಪರಿಶ್ರಮ ಮಾಡಿರುವುದು ಅವಶ್ಯವೆಂಬುದು ಭಾರತೀಯರಲ್ಲಿಯೂ ಪಾಶ್ಚಾತ್ಯರಲ್ಲಿಯೂ ಬಹುಕಾಲದಿಂದ ಬೇರೂರಿ ಬಂದಿರುವ ಒಂದು ಶ್ರದ್ಧೆ ಅದು ಈಗಿನವರಿಗೆ ಸರಿ ಇಲ್ಲವೋ ಅವರೇ ನಿಶ್ಚಯ ಮಾಡಿಕೊಳ್ಳಬೇಕು ಶಂಕರ ಬೆಂಗಳೂರಿನಲ್ಲಿ ಶೃಂಗೇರಿ ಸಂಸ್ಥಾನಕ್ಕೆ ಸೇರಿದ ಒಂದು ಮಠದ ಕಟ್ಟಡ ಎಷ್ಟೋ ಕಾಲದಿಂದ ಪೇಟೆಯಲ್ಲಿ ಚಿಕ್ಕಪೇಟೆಯಿಂದ ದಕ್ಷಿಣದ ಕಡೆ ಮಾಮೂಲ್ ಪೇಟೆ ಸೇರುವ ಸಮೀಪದಲ್ಲಿದ್ದುಕೊಂಡಿದೆ ಆದರೆ ಮಠವು ಉದ್ದೇಶದಲ್ಲಿರಿಸಿಕೊಂಡು ನಡೆಸಬೇಕಾದ ಪಾಠಶಾಲೆ ಮೊದಲಾದ ಧರ್ಮ ಪ್ರಚಾರ ಕಾರ್ಯಗಳಿಗೆ ವಿಸ್ತಾರವಾದ ಬೇರೊಂದು ಕಟ್ಟಡ ಆ ಕಾರ್ಯಕ್ಕಾಗಿ ಪ್ರೇರಣೆ ಪ್ರೋತ್ಸಾಹಗಳನ್ನು ಗುರುಸನ್ನಿಧಾನಕ್ಕೆ ಕೊಟ್ಟವರು ವಿಪಿ ಮಾಧವರಾಯರು ಶಂಕರ ಆಚಾರ್ಯ ಪೀಠ ಸ್ಥಾಪಿತವಾದದ್ದು ಸುಮಾರು ಸಾವಿರದ ಒಂಬೈನೂರ ಆಗ ಜಗದ್ಗುರುಗಳ ಸವಾರಿ ಬೆಂಗಳೂರಿಗೆ ಚಿತ್ತೈಸಿ ಮಾಧವರಾಯರ ಪಾಟಣ ಬಿಡಾರ ಮಾಡಿತ್ತೆಂಬುದನ್ನು ಹಿಂದೆ ಹೇಳಿದ್ದೇನೆ ಆಚಾರ್ಯ ದೇವಾಲಯದಲ್ಲಿ ಪ್ರತಿಷ್ಠೆಯಾದ ಕೆಲವು ವಾರಗಳೊಳಗಾಗಿ ಮಠದ ಮುಖ್ಯ ಕಟ್ಟಡದ ಕೆಲಸ ಪ್ರಾರಂಭವಾಯಿತು ಆ ಕೆಲಸ ನಡೆಯುತ್ತಿದ್ದಾಗ ವಿಪಿ ಮಾಧವರಾಯರು ದಿನಕ್ಕೊಂದು ಸಾರಿ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಯ ಸುಮಾರಿಗೆ ಅಲ್ಲಿಗೆ ಬಂದು ಕೆಲಸವನ್ನು ನೋಡುತ್ತಿದ್ದರು ಅವರು ಬರುವ ವೇಳೆಯನ್ನು ತಿಳಿದುಕೊಂಡು ಅನೇಕ ಮಂದಿ ವೈದಿಕ ಲೌಕಿಕ ಮಹನೀಯರು ಅಲ್ಲಿಗೆ ಬರುತ್ತಿದ್ದರು ಚಪ್ಪಲಿ ವಿಶ್ವೇಶ್ವರ ಶಾಸ್ತ್ರಿಗಳು ಮೋಟಗಾನಹಳ್ಳಿ ಶಂಕರ ಶಾಸ್ತ್ರಗಳು ಮತ್ತು ರಾಮಶೇಷ ಶಾಸ್ತ್ರಿಗಳು ಹೊಸಕೋಟೆ ವೆಂಕಟರಾಮ ಶಾಸ್ತ್ರಿಗಳು ಕಾನಕಾನಹಳ್ಳಿ ನರಸಿಂಹ ಶಾಸ್ತ್ರಿಗಳು ಹರಿಯಪ್ಪಾಚಾರ್ಯರು ಶ್ರೀನಿವಾಸಾಚಾರ್ಯರು ನುಗ್ಗೇಹಳ್ಳಿ ತಿರುಮಲಾಚಾರ್ಯರು ಆನಂದ ದಾಳ್ವಾರ್ ಅವರು ಇವರು ಪ್ರಸಿದ್ಧರಾದ ವಿದ್ವಾಂಸರು ಸರ್ ಕೆ ಪಿ ಪುಟ್ಟಣ್ಣ ಶೆಟ್ಟರು ಹೆಚ್ ರಾಮಯ್ಯನವರು ಚನ್ನರಾಯಪಟ್ಟಣದ ವೆಂಕಟರಮಣಯ್ಯನವರು ಬಿ ಲಕ್ಷ್ಮಣರಾಯರು ಚಾಪಟ್ಲೆ ಸೀತಾರಾಮರಾಯರು ಚೌಬೀನ ಸುಬ್ಬರಾಯರು ಅನಗೊಂಡಹಳ್ಳಿ ಸುಬ್ಬಣ್ಣನವರು ಚೌಬೀನೇ ತಿಮ್ಮಪ್ಪನವರು ಸಾಹುಕಾರ ಮರಿಯಪ್ಪನವರು ಇತ್ಯಾದಿ ಲೌಕಿಕರಲ್ಲಿ ಗಣ್ಯರು ಮಾಧವರಾಯರು ಅಲ್ಲಿಗೆ ಬಂದ ಬಳಿಕ ಸಾಮಾನ್ಯವಾಗಿ ಒಂದು ಶಾಸ್ತ್ರದ ಪ್ರಶ್ನೆಯೋ ಪುರಾಣದ ಪ್ರಶ್ನೆಯೋ ಪ್ರಸ್ತಾವಕ್ಕೆ ಬರುವುದು ವಿದ್ವಾಂಸರು ಆಗ ಕೊಂಚ ಕೊಂಚ ಮಾತನಾಡುವುದು ಇದು ಮಿಕ್ಕವರಿಗೆ ಕುತೂಹಲಕಾರರವಾಗಿರುತ್ತಿತ್ತು ಒಂದೊಂದು ವೇಳೆ ಲೋಕಪರಿಸ್ಥಿತಿಯನ್ನು ಕುರಿತ ಮಾತುಕತೆಯೂ ಬರುವುದುಂಟು ಮಾಧವರಾಯರು ವಿದ್ವತ್ ಪ್ರೇಮಿಗಳು ಎಂಬುದರಲ್ಲಿ ಸಂದೇಹವಿಲ್ಲ ಭಗವತ್ಪಾದರ ವಿಷಯದಲ್ಲಿ ಅವರಿಗೆ ಭಕ್ತಿ ಶ್ರದ್ಧೆಗಳು ಪೂರ್ಣವಾಗಿದ್ದವು ಮಠದ ಆಗ್ನೇಯ ಮೂಲೆಯಲ್ಲಿ ಅವರು ಎಂಟು ಹತ್ತು ಮನೆಗಳನ್ನು ಕಟ್ಟಿಸಿ ವಿದ್ವಾಂಸರುಗಳ ವಾಸಕ್ಕಾಗಿ ಅಗ್ರಹಾರವನ್ನು ಮಾಡಿಸಿಕೊಟ್ಟಿದ್ದಾರೆ ಪಿಪಿ ಮಾಧವರಾಯರು ಎಲ್ಲ ಜನವರ್ಗದಲ್ಲಿಯೂ ಸ್ನೇಹ ಸಮಾಧಾನಗಳನ್ನು ಬೆಳೆಸಿಕೊಂಡಿದ್ದರು ಚಿತ್ರದುರ್ಗದ ಜಗದ್ಗುರು ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಎಷ್ಟೋ ವರ್ಷಗಳ ತರುವಾಯ ಸಾವಿರದ ಒಂಬೈನೂರ ಒಂಬತ್ತರ ಸುಮಾರಿನಲ್ಲಿ ಬೆಂಗಳೂರಿಗೆ ದಯ ಮಾಡಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ವೈಭವದಿಂದ ಮೆರವಣಿಗೆ ವಿಜಯ ಮಾಡಿಸಿ ಸ್ವಾಗತ ಪಡೆದದ್ದು ವಿಪಿ ಮಾಧವರಾಯರ ಕಾಲದಲ್ಲಿ ಇದಕ್ಕೆ ಅವರ ಸಹಾಯ ಪ್ರೋತ್ಸಾಹಗಳು ಯಥೇಷ್ಟವಾಗಿ ದೊರೆತವು ಜಗದ್ಗುರುಗಳ ಸವಾರಿ ತೋಟದಪ್ಪನವರ ಸತ್ರದಲ್ಲಿ ಎರಡು ಮೂರು ತಿಂಗಳ ಕಾಲ ಬಿಡಾರ ಮಾಡಿತ್ತು ಮಹಾ ಮಹೋಪಾಧ್ಯಾಯ ಆರ್ ನರಸಿಂಹಾಚಾರ್ಯರು ಶಿವಶರಣ ಸಾಹಿತ್ಯದ ಮಹತ್ವವನ್ನು ಕುರಿತು ಉಪನ್ಯಾಸ ಮಾಡಿದ್ದು ಆಗ ಜಗದ್ಗುರುಗಳ ಸನ್ನಿಧಾನದಲ್ಲಿ ಎಂದು ನನ್ನ ಜ್ಞಾಪಕ ಒಕ್ಕಲಿಗರ ಸಂಘ ಒಕ್ಕಲಿಗರ ಸಂಘ ಸ್ಥಾಪಿತವಾದದ್ದು ವಿಪಿ ಮಾಧವರಾಯರ ಪ್ರೋತ್ಸಾಹ ಆಶ್ರಯಗಳಿಂದ ಎಂದು ನಾನು ಕೇಳಿದ್ದೇನೆ ಸಂಘದ ಸ್ಥಾಪಕ ಸ್ಥಾಪಕ ಪ್ರಮುಖರಾದ ಕೆ ರಾಮಯ್ಯನವರಲ್ಲಿ ವಿಪಿ ಪಿ ಮಾಧವರಾಯರಿಗೆ ತುಂಬ ಅಭಿಮಾನವಿತ್ತು ರಾಮಯ್ಯನವರ ಸೌಜನ್ಯವನ್ನು ಮಹಾಜನ ವಿಶ್ವಾಸವನ್ನು ಅವರ ಚಾಕಚಕ್ಯವನ್ನು ಮಾಧವರಾಯರು ಸಂಕೋ ಸಂತೋಷದಿಂದ ಗೌರವಿಸಿ ರಾಮಯ್ಯನವರಿಗೆ ಅತಿಶಯವಾದ ಉತ್ತೇಜನವನ್ನು ಕೊಟ್ಟರು ಶ್ರೀ ಮಧ್ಯುವರಾಜರವರೂ ಸಹ ರಾಮಯ್ಯನವರ ಪ್ರಯತ್ನಗಳಿಗೆ ಬೆಂಬಲ ನೀಡಿದರು ಒಕ್ಕಲಿಗರ ಸಂಘದ ವಿಷಯದಲ್ಲಿ ಮಾಧವರಾಯರು ಹೆಚ್ಚಿನ ಆದರ ವಿಶ್ವಾಸಗಳನ್ನು ತೋರಿದರು ಮುಸಲ್ಮಾನ ಜನದ ವಿಷಯದಲ್ಲಿಯೂ ಮಾದವರಾಯರ ಅಭಿಮಾನ ಗಮನಾರ್ಹವಾಗಿತ್ತು ಅವರು ಹಿಂದೂ ಮುಸಲ್ಮಾನ ಐಕಮತ್ಯದ ವಿಷಯದಲ್ಲಿ ಪ್ರಯತ್ನಶೀಲರಾಗಿದ್ದರು ಅವರ ಕಾಲದ ಕೆಲವು ದೊಡ್ಡ ದೊಡ್ಡ ಸೌಧ ಶಿಲ್ಪಗಳಲ್ಲಿ ಸೆನಿಕ್ ಎಂಬ ಅರಬ್ಬಿ ತುರುಷ್ಕ ದೇಶಗಳ ಶಿಲ್ಪಾಲಂಕಾರಗಳ ಗುರುತು ಕಾಣಬರುತ್ತದೆಂದು ಕೆಲವರು ಅಭಿಪ್ರಾಯ ಪಟ್ಟಿರುತ್ತಾರೆ. ಅದು ಎಷ್ಟು ಮಾತ್ರ ಆಧಾರವುಳ್ಳದ್ದೋ ನಾನು ಹೇಳಲಾರೆ ವಿಪಿ ಮಾಧವರಾಯರಿಗೆ ಅನ್ಯಮತೀಯರಲ್ಲಿ ಸ್ನೇಹವಿತ್ತೆಂಬುದು ಮಾತ್ರ ನಾನು ನಿಸ್ಸಂಕೋಚವಾಗಿ ಹೇಳಬಲ್ಲೆ ಮಾಧವರಾಯರು ತಮಗೆ ವಿರೋಧಿಗಳಿದ್ದ ಸಂಗತಿಯನ್ನು ತಿಳಿಯದವರಲ್ಲ ದೊಡ್ಡ ಅಧಿಕಾರದಲ್ಲಿರುವವರು ತಮ್ಮ ಎಲ್ಲ ಇಷ್ಟಮಿತ್ರರ ಕೋರಿಕೆಗಳನ್ನು ನೆರವೇರಿಸುವುದು ಎಂಥವರಿಗೂ ಸಾಧ್ಯವಿಲ್ಲ ಕೆಲವರ ಬೇಡಿಕೆಗಳನ್ನು ನಡೆಸಲು ಅನುಕೂಲವಿಲ್ಲದೆ ಬದಿಗಿರಿಸಬೇಕಾಗುತ್ತದೆ ಇಂತವರು ವಿರೋಧ ಪಕ್ಷಕ್ಕೆ ಸೇರುವುದು ಅಪರೂಪವಲ್ಲ